ಶ್ರೀ ಗುರು ನಮಃ ಹರಿ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಅದರಲ್ಲಿ ಹತ್ತನೇ ಅಧ್ಯಾಯವನ್ನ ಚಿಂತಿಸ್ತಾ ಇದ್ದೆವು ಅದರಲ್ಲಿ ಶಿವನು ಪಂಚಾಕ್ಷರಿ ಮಂತ್ರದ ಮಹತ್ವ ಮತ್ತು ಪಂಚಕೃತ್ಯಗಳ ಒಂದು ಬಗ್ಗೆ ಅದರ ಲಕ್ಷಣಗಳ ಬಗ್ಗೆ ಬ್ರಹ್ಮ ಬ್ರಹ್ಮ ವಿಷ್ಣು ಇವರಿಗೆ ಬೋಧಿಸ್ತಾ ಇದ್ದಾನೆ ಶಿವ ಅಂದರೆ ಆ ಪಂಚಕೃತ್ಯಗಳಲ್ಲಿ ಯಾವ ಅನುಗ್ರಹ ಎನ್ನತಕ್ಕಂಥ ಐದನೆಯದಿದೆ ಒಂದು ಸೃಷ್ಟಿ ಸ್ಥಿತಿ ಸಂಹಾರ ನಿಗ್ರಹ ಅನುಗ್ರಹ ಹೀಗೆ ಐದು ಪಂಚಕೃತ್ಯಗಳು ಅಲ್ಲಿ ಬಾಕಿ ಆ ಸೃಷ್ಟಿ ಎನ್ನತಕ್ಕಂಥದ್ದು ತಪಸ್ಸಿನ ಫಲದಿಂದ ಬ್ರಹ್ಮನಿಗೆ ಸಿಕ್ಕಿತು ಶಿವನಿಂದ ಅಂದರೆ ಮೂಲ ಸದಾಶಿವ ಅಥವಾ ಪರಬ್ರಹ್ಮ ಅಂತ ಪರಮಾತ್ಮ ಅಂತ ಹೇಳ್ತೀವಿ ಅವನಿಂದ ಇನ್ನು ಸ್ಥಿತಿ ವಿಷ್ಣುವಿಗೆ ಕೊಟ್ಟಂಥದ್ದು ಭಗವಂತ ಆಮೇಲೆ ರುದ್ರನಿಗೆ ಸಂಹಾರ ಶಕ್ತಿ ಮಹೇಶ್ವರನಿಗೆ ನಿಗ್ರಹ ಶಕ್ತಿ ದುಷ್ಟ ನಿಗ್ರಹ ಆದರೆ ಅನುಗ್ರಹ ಶಕ್ತಿ ಮಾತ್ರ ಬೇರೆ ಯಾರಿಗೂ ಇಲ್ಲ ಅದು ಅಂದರೆ ಅನುಗ್ರಹ ಅಂದರೆ ಮೋಕ್ಷ ಕೊಡುವಂಥದ್ದು ಅಥವಾ ಅನುಗ್ರಹಿಸುವಂಥದ್ದು ಭಕ್ತರನ್ನು ಇದು ಕೇವಲ ಆ ಸಾಕ್ಷಾತ್ ಪರಮೇಶ್ವರನಿಗೆ ಮೂಲ ಶಕ್ತಿ ಪರಬ್ರಹ್ಮ ಜಗಜ್ಜನನಿ ಅಥವಾ ಆದಿಶಕ್ತಿ ಅಥವಾ ಶ್ರೀಮನ್ನಾರಾಯಣ ಅಂತ ಹೇಳಬಹುದು ಬೇರೆ ಬೇರೆ ಹೆಸರು ಹೇಳ್ಬೋದು ಅದಕ್ಕೆ ಆ ಮೂಲ ಭಗವಂತ ಪರಮಾತ್ಮ ಯಾರಿದ್ದಾನೆ ಆ ಪರತತ್ವ ಅವನಿಗೆ ಮಾತ್ರ ಆ ಶಕ್ತಿ ಸಾಮರ್ಥ್ಯ ಇರುವಂಥದ್ದು ಅಂತೇಳಿ ಅನುಗ್ರಹವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಪಂಚಕೃತ್ಯಗಳಲ್ಲಿ ಕೊನೆಯಂಥದ್ದು ಕೊನೆಯದು ಅಂತೇಳಿ ಹೇಳ್ತಾ ಮುಂದೆ ನಂದಿಕೇಶ್ವರ ಮುಂದುವರಿಸ್ತಾನೆ ನಂದಿಕೇಶ್ವರವ್ವ ಚಿವೆ ಹೇಳಿದ ಅಂಥೇಳಿ ನಂದಿಕೇಶ್ವರ ಸನತ್ ಕುಮಾರ್ನಿಗೆ ಹೇಳ್ತಾ ಇದ್ದಾನೆ ಭಗವಾನ್ ಸನತ್ ಕುಮಾರ ಬ್ರಹ್ಮ ಮಾನಸ ಹಾಗೆ ಮುಂದೆ ಆಮೇಲೆ ಈ ಪಂಚಾಕ್ಷರಿ ಮಂತ್ರ ಕೂಡ ಹಾಗೆ ಎಲ್ಲ ಮಂತ್ರಗಳಿಗೂ ಮೂಲವಾದದ್ದು ಎನ್ನತಕ್ಕಂಥದ್ದು ಪಂಚಾಕ್ಷರಿಯ ಐದು ಅಕ್ಷರಗಳು ಹಾಗೂ ಓಂಕಾರದ ಐದು ಭಾಗಗಳಿಗೆ ಸಂಬಂಧ ಇದನ್ನೆಲ್ಲ ನಾವು ಕೇಳಿದೆವು ಓಂಕಾರದಲ್ಲಿ ಆ ಊ ಮ ಆಮೇಲೆ ಬಿಂದು ಮತ್ತು ನಾದ ಎನ್ನತಕ್ಕಂಥ ಐದು ಹಾಗೂ ಪಂಚಾಕ್ಷರಿಯ ನಾಮ ಶಿವಾಯ ಎಂಬ ಐದು ಅಕ್ಷರಗಳು ಯಾವ ರೀತಿ ಸೃಷ್ಟಿಯಾಯಿತು ಈ ಓಂಕಾರದ ಐದು ಮೂಲ ಅಕ್ಷರಗಳಿಂದ ಅಂಥೇಳಿ ಮಾತ್ರೆಗಳಿಂದ ಪಂಚಮಾತ್ರೆಗಳು ಹೀಗೆ ಮುಂದೆ ಹೇಳ್ತಾ ಹಾಗೆ ಇದರಲ್ಲಿ ಶಿವ ಪಂಚಾಕ್ಷರಿ ಮಂತ್ರದ ಒಂದು ಶಕ್ತಿಯೇನು ಅದು ಎಲ್ಲವನ್ನು ಕೂಡ ಕೊಡಬಲ್ಲದು ಭೋಗ ಮೋಕ್ಷ ಎರಡನ್ನು ಕೂಡ ಆದರೆ ಉಳಿದ ಮಂತ್ರಗಳು ಉಳಿದ ದೇವತೆಗಳ ಮಂತ್ರಗಳು ಆಯಾಯ ಫಲವನ್ನು ಒಂದೊಂದು ಯಾವುದಾದ್ರೂ ಫಲವನ್ನ ಮಾತ್ರ ಕೊಡ್ತವೆ ಹೊರತು ಭೋಗ ಮೋಕ್ಷ ಎರಡನ್ನು ಕೊಡುವಂಥದ್ದು ಅಲ್ಲ ಹೇಳಲಾಗಿದೆ ನಂದಿಕೇಶ್ವರ ಉಚ ಮುಂದೆ ಪುನಸ್ತಯೋಸ್ತತ್ರ ತಿರಪಟಂ ಗುರು प्रकल्प्य ಪ್ರಕಲ್ಪ್ಯ ಮಂತ್ರ ಸರಂ ನಿಧಾ ತೀರ್ಷಿಬು ಶನೈ ಹೃದಂಗಸ್ಥಿತಿಯ ಸಹಾಂಬಿ ತೋರಿಸಪಟ ಗುರು ಪ್ರಕಲ್ಪ್ಯ ಮಂತ್ರಶತ್ ಪರಂ ನಿಧಾಯ ತತ್ ಶೀರ್ಷಿ ಕರಾಂಜಂ ಶನೈ ಉದಂಗುಖ ಸಂಸ್ಥಿತೋ ಸಹ ಅಂಬಿಕ ಅಂದರೆ ನಂದಿಕೇಶ್ವರ್ ಹೇಳ್ತಾನೆ ಆಮೇಲೆ ಗುರು ಜಗದ್ಗುರುವಾದಂತಹ ಸಹ ಅಂಬಿಕ ಅಂದರೆ ಅಂಬಿಕೆಯೊಂದಿಗೆ ಪಾರ್ವತಿಯೊಂದಿಗೆ ಪಾರ್ವತಿ ಸಹಿತನಾದಂತಹ ಶಿವನು ಆ ಬ್ರಹ್ಮ ವಿಷ್ಣುಗಳನ್ನು ಉತ್ತರಮುಖವಾಗಿ ನಿಲ್ಲಿಸಿ ಉದಂಗುಖ ಪ್ರಕಲ್ಪ್ಯ ಹ್ಞೂ ಆ ರೀತಿಯವರನ್ನು ನಿಲ್ಲಿಸಿ ಯಾರಿಗೂ ಕಾಣದೇ ಇರುವ ಹಾಗೆ ಅವರ ಮೇಲೆ ಬಟ್ಟೆಗಳನ್ನು ಹೊದಿಸ್ತಾನೆ ಈಗ ಮಂತ್ರೋಪದೇಶ ಮಾಡುವಾಗ ನಾವು ಉದಾಹರಣೆಗೆ ಉಪನಯನದಲ್ಲಿ ನೋಡ್ಬೋದು ಬ್ರಹ್ಮಚಾರಿಗೆ ಬಟ್ಟೆಯನ್ನು ಹೊದಿಸಿ ಗುಡಿ ಹಾಕಿ ಬಟ್ಟೆ ಪೂರ್ತಿ ಮುಚ್ಚಿ ಆಮೇಲೆ ಅದರೊಳಗಡೆ ತಂದೆ ಮಗನಿಗೆ ಉಪದೇಶ ಕೊಡುವಂಥ ಅದು ಗಾಯತ್ರಿ ಉಪದೇಶ ಅಂದರೆ ಅದು ಅತ್ಯಂತ ರಹಸ್ಯ ಗುರುವಿನಿಂದ ಶಿಷ್ಯನಿಗೆ ಮಾತ್ರ ಅದು ಸಾರ್ವಜನಿಕ ಅಲ್ಲ ಮಂತ್ರೋಪದೇಶ ಅಂತ ಹೇಳಿದರೆ ದೀಕ್ಷೆ ಮಂತ್ರದ ದೀಕ್ಷೆ ಹಾಗೆಯೇ ಇಲ್ಲಿ ಕೂಡ ರಹಸ್ಯವಾದಂತಹ ಈ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದ ಅಂತ ಹೇಳಿದರೆ ಬಳಿಕ ಈ ರೀತಿ ಹೊದ್ದಿಸಿ ಆ ಬ್ರಹ್ಮ ವಿಷ್ಣುಗಳ ಶಿರಸ್ಸಿನ ಮೇಲೆ ತನ್ನ ಕರಕಮಲಗಳನ್ನು ಇಟ್ಟು ನಿಧಾಯ ಇಟ್ಟು ತತ್ತು ಶೀರ್ಷಿ ಅವರ ಶಿರದ ಮೇಲೆ ಕರಾಂಬುಜಂ ತನ್ನ ಕರಕಮಲವನ್ನ ಇಟ್ಟು ಅಂಬುಜ ಅಂಬು ಅಂದರೆ ನೀರು ನೀರಿನಲ್ಲಿ ಹುಟ್ಟಿದ್ದ ಅಂಬುಜ ತಾವರೆ ಕರಾಂಬುಜವನ್ನು ಇಟ್ಟು ಅವರಿಗೆ ತನ್ನ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತಾನೆ ಪುನಃ ತಯೋ ಹತ್ರ ಅವರಿಗೆ ತಿರಪ್ಪಟಂ ಅದೇ ಅಡ್ಡ ಅಡ್ಡಲಾಗಿ ಬಟ್ಟೆಯನ್ನು ಮುಚ್ಚಿ ಈ ಗುರುಸ್ವರೂಪನಾದ ಶಿವನು ಅಂಬಿಕೆಯೊಂದಿಗೆ ಈ ಮಂತ್ರವನ್ನು ಪಂಚಾಕ್ಷರ ಮಂತ್ರವನ್ನು ಉಪದೇಶಿಸ್ತಾನೆ ಅಂತೇಳಿ ಹೇಳ್ತಾನೆ ನಂದಿಕೇಶ್ವರ ತ್ರಿರುಚಾರ್ಯಗ್ರಹೀನ್ ಮಂತ್ರಂ ಯಂತ್ರತಂತ್ರೋಕ್ತಿಪೂರ್ವಕ ಶಿಷ್ಯೌ ಚತೌ ದಕ್ಷಿಣಾತ್ಮನಂಚ ಸಮರ್ಪಯತ್ ಅಂದರೆ ಇದು ತಮಗೆ ಗೊತ್ತಿರುವ ಹಾಗೆ ಆಚಾರ್ಯ ಪೂರ್ವ ವಿದ್ಯಾ ಸಂಧಿಹಿ ಅಂತೆ ಅಂತೇಳಿ ಬರ್ತದೆ ತೈತಿರು ಉಪನಿಷತ್ತಿನಲ್ಲಿ ಹಾಗೆಯೇ ಇಲ್ಲಿ ಗುರುವಾದ ಪರಮೇಶ್ವರ ಪೂರ್ವಮುಖವಾಗಿ ಕುಳಿತು ಶಿಷ್ಯರಾದಂತಹ ಬ್ರಹ್ಮವಿಷ್ಣುಗಳನ್ನು ಉತ್ತರಾಭಿಮುಖವಾಗಿ ಕುಳಿರಿಸಿ ಅವರಿಗೆ ಶಿವಪಂಚಾಕ್ಷರಿ ಮಂತ್ರ ಉಪದೇಶವನ್ನು ಮಾಡಿದ ಅಂಥೇಳಿ ಹೇಳಿದಂಥದ್ದು ಮುಂದೆ ತ್ರಿರುಚ್ಚಾರ್ಯ ಆಗ್ರಹೀತ್ ಮಂತ್ರಂ ಮೂರು ಸಲ ಹೇಳಿ ಅದನ್ನ ಮಂತ್ರವನ್ನು ಉಪದೇಶ ಮಾಡ್ತಾನೆ ಮಂತ್ರ ಯಂತ್ರಗಳೊಡನೆ ಅವರಿಗೆ ಬಾಯಪಾಠ ಮಾಡಿಸ್ತಾನೆ ಅದನ್ನು ಯಂತ್ರ ತಂತ್ರೋಕ್ತಿಪೂರ್ವಕಂ ಹ್ಞೂ ಶಿವ ಪಂಚಾಕ್ಷರಿ ಮಂತ್ರದ ಬಗ್ಗೆ ಶಿಷ್ಯೌಚತವು ದಕ್ಷಿಣಾಂ ಆತ್ಮಾನಂಚ ಸಮರ್ಪಯತ್ ತನ್ನ ಬಳಿಕ ತನ್ನ ಶಿಷ್ಯರಾದಂಥ ಆ ಬ್ರಹ್ಮ ವಿಷ್ಣುಗಳನ್ನು ತನ್ನ ಬಲಭಾಗದಲ್ಲಿ ಕುಳ್ಳಿಸಿಕೊಳ್ತಾನೆ ಇರಿಸಿಕೊಳ್ತಾನೆ ಶಿಷ್ಯೌಚತವು ದಕ್ಷಿಣಾಯಾಮ ಆತ್ಮಾನಂ ತನ್ನ ದಕ್ಷಿಣದಲ್ಲಿ ಚ ಸಮರ್ಪಯತ್ ಅಲ್ಲಿ ಕುಳ್ಳಿರಿಸಿ ಪ್ರಬದ್ಧ ಹಸ್ತೌ ಕಿರತೌ ತದಂತಿಕೆ ತಮೂ ಚತುರ್ ದೇವರಂ ಜಗದ್ಗುರುಂ ಆಮೇಲೆ ಆ ಬ್ರಹ್ಮ ವಿಷ್ಣುಗಳು ಶಿವನ ಬಳಿಯಲ್ಲಿ ಕೈಕಟ್ಟಿಕೊಂಡು ನಿಂತು ಪ್ರಬದ್ಧ ಹಸ್ತೌ ಬದ್ಧ ಅಂದರೆ ಕಟ್ಟಿದ ಬಂಧನ ಅಂದರೆ ಹಾಗೆ ಕಟ್ಟಿದಂಥದ್ದು ಹಸ್ತೌ ಕೈಗಳನ್ನು ಕಟ್ಟಿ ಕಿಲ ತೌ ತದಂತಿಕೆ ಅವನ ಸಮೀಪದಲ್ಲಿ ತದಂತಿಕೆ ಅಂತಿಕ ಅಂದರೆ ಸಮೀಪ ತಸ್ಯ ಅಂತಿಕೆ ಅವರು ಅವರಿಬ್ಬರು ತೌ ಸಹ ತೌ ಸಹ ಅಂದರೆ ಅವನು ತವು ಅಂದರೆ ಅವರಿಬ್ಬರು ತೇ ಅಂದರೆ ಅವರುಗಳು ಮೂರು ಜನಕ್ಕಿಂತ ಜಾಸ್ತಿ ಇದ್ದರೆ ಮೂರು ಹೆಚ್ಚು ತಮು ಚತುರ್ ದೇವರಂ ಜಗದ್ಗುರುಂ ಆ ದೇವಶ್ರೇಷ್ಠನಾದ ಜಗದ್ಗುರುವಾದಂತಹ ಪರಮ ಶಿವ ಯಾರಿದ್ದಾನೆ ಪರಮೇಶ್ವರ ಅವನನ್ನು ಕುರಿತು ಈ ರೀತಿಯಾಗಿ ಸ್ತುತಿ ಸ್ತುತಿ ಮಾಡುತ್ತಾರೆ ಯಾರು ಬ್ರಹ್ಮವಿಷ್ಣುಗಳು ಕೈ ಮುಗಿದು ಹ್ಞೂ ನಿಂತು ಬ್ರಹ್ಮ ಅಚ್ಯುತ ಊಚತುಹು ಬ್ರಹ್ಮ ಅಚ್ಚ್ಯುತವು ಊಚತು ಬ್ರಹ್ಮಾಚ್ಯುತ ಊಚತುಹು ಥೇಳಿ ಆಗ್ತದೆ ಅಲ್ಲಿ ಬ್ರಹ್ಮ ಅಚ್ಯುತ ಬ್ರಹ್ಮಾಚ್ಯುತ ಸವರ್ಣ ದೀರ್ಘ ಸಂಧಿ ಆಗ್ತದೆ ಬ್ರಹ್ಮಾಚ್ಯುತವು ಊಚತು ಬ್ರಹ್ಮಾಚ್ಯುತವು ಊಚತುಹು ಅಂತ ಹೇಳಿದ್ರು ಅಂದರೆ ರೊಮ್ಮಾ ಅಚ್ಯುತಾ ಊಚತುಹು ವಕಾರಾದೇಶ ಬರ್ತದೆ ವಾಂತಾದೇಶ ಸಂಧಿ ಅಂತೇಳಿ ಹೇಳ್ತೇವೆ ಅಚ್ಯುತವು ಇದ್ದದ್ದು ಊಚತುಹು ಒಟ್ಟಿಗೆ ಸೇರಿಯಾಗುವ ಊಚತು ಅಂದರೆ ಹೇಳಿದರು ಹ್ಞೂ ಅವರಿಬ್ಬರು ಊ ಆಚ ಊಚತುಹು ಊಚುಹು ಬರ್ತದೆ ಏನು ಹೇಳಿದರು ನಮೋ ರೂಪಾಯ ನಮೋ ನಿಷ್ಕಲ ನಮಃ ಸಕಲನಾಥಾಯ ನಮಸ್ತೆ ಕಮಲಾತ್ಮನೇ ಅಂತೇಳಿ ಸ್ತುತಿ ಮಾಡ್ತಾರೆ ಶಿವನನ್ನು ನಿಷ್ಕಲರೂಪನಿಗೆ ನಮಸ್ಕಾರ ಅಂದರೆ ನಿರಾಕಾರ ನಿರ್ಗುಣ ಸ್ವರೂಪನಿಗೆ ಹ್ಞೂ ಓ ಶಿವನೇ ಅಂತಹ ನಿನಗೆ ನಮಸ್ಕಾರ ನಮ್ಮ ನಿಷ್ಕಲ ತೇಜಸ್ಸೇ ಅಂತಹ ನಿರಾಕಾರ ಪ್ರಕಾಶ ಸ್ವರೂಪನಾದ ತೇಜಸ್ ತೇಜಸ್ವರೂಪವಾದ ನಿನಗೆ ನಮಿಸ್ತೇವೆ ನಮಸ್ಕಾರ ಮಾಡ್ತೇವೆ ನಿಷ್ಕಲ ತೇಜಸ್ಸು ಅಂದರೆ ಅಲ್ಲಿ ಯಾವುದೇ ಒಂದು ಇಂಧನ ಕಾಣಿಸುವುದಿಲ್ಲ ಒಂದು ರೂಪ ಇಲ್ಲ ಆ ತೇಜಸ್ಸಿಗೆ ಕೂಡ ಹಾಗೆ ಅದಕ್ಕೊಂದು ಸೃಷ್ ಮೂಲ ಅಂತೇಳಿ ಇನ್ನೊಂದಿಲ್ಲ ಆಧಾರ ಇಂಧನ ಇಂಧನ ಉರ್ದು ಬೆಳಕಾಗುವುದಲ್ಲ ಅಲ್ಲಿ ಹಾಗಾಗಿ ಅಂಥದ್ದು ನಿಷ್ಕಲ ತೇಜಸ್ಸು ನಮಸ್ ಸಕಲನಾಥಾಯ ನಮಸ್ತೆ ಕಮಲಾತ್ಮನೇ ಸಕಲನಾಥ ಎಲ್ಲರ ಎಲ್ಲ ಈ ಸಾಕಾರಗಳು ಯಾವುದೆಲ್ಲ ಇದೆ ಜಗತ್ತಿನಲ್ಲಿ ಜಾ ಸಾಕಾರ ರೂಪವಾದಂತಹ ಈ ಜಗತ್ತಿನ ಯಾವ ಸೃಷ್ಟಿ ಇದೆ ಇದೆಲ್ಲದರ ಒಡೆಯನಾಗಿರ್ತಕ್ಕಂತಹ ಹಾಗೂ ಸಕಲನಾಥ ಅಂದರೆ ಮೂರ್ತಿರು ಆಕಾರವೂ ಇರತಕ್ಕಂತಹ ಪರಮೇಶ್ವರ ಸಾಕಾರ ರೂಪವಾದಂಥ ಈಶ್ವರ ಸ್ವರೂಪ ಕೂಡ ಆದಂತಹ ನಮಸ್ತೆ ಕಮಲಾತ್ಮನಿ ಕಮಲದಷ್ಟು ಕೋಮಲವಾದಂತಹ ಹ್ಞೂ ಪರಮಾತ್ಮ ಕಮಲಾತ್ಮ ಹ್ಞೂ ಅವನಿಗೆ ಕಮಲ ಅಂದರೆ ಇನ್ನೊಂದೇನು ನಿರ್ಮಲ ಎನ್ನತಕ್ಕಂಥ ಅರ್ಥ ಕೂಡ ಮಾಡಬಹುದು ನಿಷ್ಕಲ್ಮಶವಾದ ಹ್ಞೂ ಕಮ್ ಅಂದರೆ ನೀರು ಎನ್ನತಕ್ಕಂಥ ಒಂದು ಅರ್ಥವೂ ಇದೆ ಹ್ಞೂ ಹೀಗೆ ಬೇರೆ ಬೇರೆ ರಥಗಳಿದೆ ಅಂದರೆ ನೀರು ಎಲ್ಲದಕ್ಕೂ ಆಧಾರಭೂತವಾದ್ದು ಸೃಷ್ಟಿಯಾಗುವಾಗ ಮೊದಲು ನೀರು ಸೃಷ್ಟಿಯಾಯಿತು ಆಮೇಲೆ ಅದರ ಮೇಲೆ ಎಲ್ಲ ಸೃಷ್ಟಿಯಾಯಿತು ಉಳಿದವುಗಳು ಹಾಗೆ ಅಂತಹ ಮೂಲಸ್ವರು ನಮಸ್ಕಾರ ನಮಃ ಪ್ರಣವವಾಚ್ಯಾ ನಮಃ ಪ್ರಣವಲಿಂಗಿ ನಮಸ್ ಸೃಷ್ಟಿಯದರ್ತೇ ನಮಃ ಪಂಚಮುಖಾಯತೆ ಪಂಚಬ್ರಹ್ಮಸ್ವರೂಪಾಯ ಪಂಚತ್ಯ ನಮಃ ಆತ್ಮನೆ ಬ್ರಹ್ಮಣೇತುಭ್ಯಂ ಅನಂತಗುಣಶಕ್ತೇ ನಮಃ ಪ್ರಣವವಾಚ್ಯಾ ಪ್ರಣವ್ಯನಾದಂತಹ ಅಂದರೆ ಓಂಕಾರಸ್ವರು ಓಂಕಾರವಾಚ್ಯನಾದಂತಹ ಶಿವನಿಗೆ ನಮಸ್ಕಾರ ನಮಃ ಪ್ರಣವ ಲಿಂಗಿನೇ ಓಂಕಾರವನ್ನೇ ಚಿಹ್ನೆಯಾಗಿಟ್ಟುಕೊಂಡಿರತಕ್ಕಂಥ ಲಿಂಗ ಅಂದರೆ ಚಿನ್ ಲಿಂಗ ಅಂದರೆ ಚಿಹ್ನೆ ಸ್ವರೂಪ ಓಂಕಾರ ಸ್ವರೂಪ ಓಂಕಾರವೇ ಗುರುತು ಆಗಿ ಆ ಪರಮೇಶ್ವರನಿಗೆ ನಮಸ್ಕಾರ ನಮ್ಮ ಸೃಷ್ಟಿಯಾದಿ ಕರ್ತ್ರೇ ಚ ಹಾಗೆಯೇ ಸೃಷ್ಟಿಯಾದಿಗಳ ಯಾರು ಅವನೇ ಸೃಷ್ಟಿ ಮುಂತಾದವುಗಳ ಕರ್ತೃ ಮೂಲಕರ್ತೃ ಸೃಷ್ಟಿಸಿದಿಲಯ ನಿಗ್ರಹಾನುಗ್ರಹಗಳ ಮೂಲ ಶಕ್ತಿ ಅಂತಹ ಪರಮೇಶ್ವರನಿಗೆ ನಮಸ್ಕಾರ ನಮಃ ಪಂಚಮುಖಾಯತೆ ಹಾಗೆ ಪಂಚಮುಖ ಯಾರು ಶಿವ ಯಾವುದಲ್ಲ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಅಂಥೇಳಿ ಅಂತಹ ಪಂಚಮುಖಿ ಪಂಚಮುಖ ಸ್ವರೂಪನಾದ ಶಿವನಿಗೆ ನಮಸ್ಕಾರ ಪಂಚಬ್ರಹ್ಮ ಸ್ವರೂಪ ಪಂಚಬ್ರಹ್ಮರು ಯಾವುದು ಈಗ ಹೇಳಿದ್ದೆ ಐದು ಪಂಚಬ್ರಹ್ಮರು ಅಂತ ಹೇಳ್ತೇವೆ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಅಂದರೆ ಪಂಚಬ್ರಹ್ಮ ಸ್ವರೂಪ ಒಂದು ಇನ್ನೊಂದು ಪಂಚಬ್ರಹ್ಮ ಯಾವುದು ಶಂಕರಾಚಾರ್ಯರು ಪಂಚಾಯತನ ಪೂಜೆ ಅಂತೇಳಿ ಮಾಡಿದರು ಪಂಚಬ್ರಹ್ಮರ ಪೂಜೆ ಅಂತೇಳಿದರೆ ಅಲ್ಲಿ ಸೂರ್ಯ ಗಣಪತಿ ಅಂಬಿಕಾ ಶಿವವಿಷ್ಣು ಅಂದರೆ ಇವರೆಲ್ಲರೂ ಕೂಡ ಪಂಚ ಅಂದರೆ ಪರಬ್ರಹ್ಮಸ್ವರೂಪರೇ ಒಂದೊಂದು ರೂಪ ಬೇರೆ ಬೇರೆ ಅಷ್ಟೇ ಎನ್ನತಕ್ಕಂಥ ದೃಷ್ಟಿ ಕೂಡ ಪಂಚಬ್ರಹ್ಮಸ್ವರೂಪನೂ ಅವನೇ ಹಾಗೆ ಅಷ್ಟಮೂರ್ತಿ ಸ್ವರೂಪನೂ ಅವನೇ ಶಿವ ಬೇರೆ ಬೇರೆ ಏಕಾದಶರುದ್ರ ಸ್ವರೂಪಿ ಶತರುದ್ರ ಸ್ವರೂಪಿ ಹೀಗೆ ಪಂಚಕೃತ್ಯಾಯತೆಯೇ ನಮಃ ಪಂಚಕೃತಿಗಳು ಈಗಾಗಲೇ ಹೇಳಿದಂಥ ಸೃಷ್ಟಿ ಸ್ಥಿತಿ ಇಲಯ ನಿಗ್ರಹ ಅನುಗ್ರಹ ಅದರ ಸ್ವರೂಪವು ಅದರ ಮೂಲ ಅವನಿಗೆ ನಮಸ್ಕಾರ ಆತ್ಮನೇ ಹಾಗೆ ಸಕಲ ಜೀವರ ಆತ್ಮನಾದಂತಹ ಜೀವರೊಳಗೆ ಇರತಕ್ಕಂಥ ಚೈತನ್ಯ ಪ್ರೇರಕ ಶಕ್ತಿ ಹ್ಞೂ ಮೂಲ ಶಕ್ತಿ ಹೇಗೆ ಫ್ಯಾನ್ ತಿರುಗಲಿಕ್ಕೆ ವಿದ್ಯುತ್ ಬೇಕೋ ಆ ಪ್ರೇರಕ ಶಕ್ತಿ ಹ್ಞೂ ಅಂಥದ್ದು ನಮ್ಮ ಶರೀರದೊಳಗೆ ಇರತಕ್ಕಂಥದ್ದು ಶರೀರವನ್ನು ನಡೆಸುವಂಥದ್ದು ಬ್ರಹ್ಮಣಿ ಪರಬ್ರಹ್ಮ ಸ್ವರೂಪನ ಅಂಥ ನಿನಗೆ ತುಭ್ಯಂ ನಿನಗೆ ಅನಂತ ಗುಣಶಕ್ತಿ ಅನಂತವಾದಂತಹ ಗುಣ ಶಕ್ತಿಗಳು ಉಳತಕ್ಕಂತಹ ಹ್ಞೂ ಪರಮೇಶ್ವರನಾದ ನಿನಗೆ ನಮಸ್ಕಾರ ಅಂತೇಳಿ ಹೇಳ್ತಾರೆ ಅಂದರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎನ್ನತಕ್ಕಂತಹ ಈ ಐದು ವಿಧವಾದ ಬ್ರಹ್ಮಸ್ವರೂಪ ಅಂದರೆ ಅಂದರೆ ಅನ್ನವೂ ಬ್ರಹ್ಮವೇ ಪ್ರಾಣವೂ ಬ್ರಹ್ಮವೇ ಮನೋ ಮನಸ್ಸು ಬ್ರಹ್ಮ ವಿಜ್ಞಾನ ಬ್ರಹ್ಮ ಆನಂದಮಯ ಬ್ರಹ್ಮ ಉಪನಿಷತ್ತಿನಲ್ಲಿ ಇದು ಬರ್ತದೆ ತೈತ್ರಿಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಬರ್ತದೆ ತೈತ್ರಿಯ ಉಪನಿಷತ್ತಿನ ಮೂರಿದೆ ಶಿಕ್ಷಾವಲ್ಲಿ ಆನಂದವಲ್ಲಿ ಭೃಗುವಲ್ಲಿ ಅಂತೇಳಿ ಇದರಲ್ಲಿ ಅಂದರೆ ಭೃಗುರ್ವೈವಾ ಋಣಿಹೀ ವರುಣಂ ಪೀತಾರಾಮ್ ಉಪಸಸರೋ ಅಧೀಹಿ ಭಗವೋ ಬ್ರಹ್ಮೇ ತಸ್ಮೇ ತಪ್ರೋ ಚ ಹಾಗೆ ಇದರಲ್ಲಿ ಭೃಗು ಅಂದರೆ ಯಾರು ಭೃ ವರುಣನ ಪುತ್ರ ವರುಣನ ಮಗ ಬ್ರುಗು ತಪಸ್ ಮಾಡುವಂಥದ್ದು ವರುಣ ಬಂದು ಕೇಳ್ತಾನೆ ಬ್ರಹ್ಮ ಅಂದರೆ ಏನು ಆವಾಗ ನೀನು ತಪಸ್ಸು ಮಾಡು ತಪಸ್ಸೇ ಬ್ರಹ್ಮ ಅಂತ ಹೇಳ್ತಾನೆ ವರುಣ ತಪಸ್ ಮಾಡ್ತಾನೆ ತಪಸ್ಸು ಮಾಡಿ ಒಂದು ವರ್ಷ ತಪಸ್ಸು ಮಾಡಿಯಾಗೋ ಅವನಿಗೆ ಅನ್ನವೇ ಬ್ರಹ್ಮ ಅಂತ ಕಾಣ್ತದೆ ಯಾಕೆಂದರೆ ಅನ್ನದಿಂದಲೇ ಎಲ್ಲ ಜೀವಗಳು ಹುಟ್ಟುತ್ತವೆ ಅನ್ನ ಅಂದರೆ ಆಹಾರ ಆಹಾರವಿಲ್ಲದೆ ಯಾವುದು ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನದಿಂದಲೇ ಬದುಕುತ್ತವೆ ಅನ್ನವನ್ನೇ ಕೊನೆಗೆ ಲಯ ಹೊಂದುತ್ತವೆ ಅಂದರೆ ಏನು ಕೊನೆಗೆ ಆಯ್ಕೆ ಆಗೋದು ಆ ಮಣ್ಣಿನಲ್ಲಿ ಅದರಿಂದ ಪುನಃ ಅದು ಪ ಸಸ್ಯಗಳಿಗೆ ಗೊಬ್ಬರವಾಗಿ ಪುನಃ ಅದರಿಂದ ಅನ್ನ ಸೃಷ್ಟಿಯಾಗ್ತದೆ ಹೀಗಾಗಿ ಅನ್ನವೇ ಬ್ರಹ್ಮ ಅಂತೇಳಿ ಕಂಡುಕೊಂಡ ಆಮೇಲೆ ಮತ್ತು ಬಂದು ಕೇಳ್ತಾನೆ ತಂದೆ ಅಪ್ಪ ಅನ್ನವೇ ಬ್ರಹ್ಮ ಆಗ ತಪಸ್ ಮಾಡು ಪುನಃ ಹೇಳ್ತಾನೆ ಇವನು ಬ್ರಹ್ಮ ಏನು ಅಂತೇಳಿ ತಿಳ್ಕೊ ತಪಸ್ಸು ಮಾಡು ಪುನಃ ಒಂದು ವರ್ಷ ಮಾಡಿ ಪುನಃ ಆಗ ಅವನಿಗೆ ಪ್ರಾಣಮಯ ಅಂತೇಳಿ ಕಾಣ್ತದೆ ಭಗವಂತ ಹ್ಞೂ ಅಂದರೆ ಏನು ಪರಬ್ರಹ್ಮ ತತ್ವ ಪರತತ್ವ ಅಂತೇಳಿದರೆ ಅಪ್ರಾಣ ಅಂತೇಳಿ ಪಂಚ ಪ್ರಾಣಗಳು ನಮ್ಮ ಶರೀರದಲ್ಲಿ ಇದ್ದರೆ ಮಾತ್ರ ಆ ಶರೀರ ಗರ್ಭಕ್ಕೆ ಆವೇಶ ಆದರೆ ಅದು ಮಾತ್ರ ಅಲ್ಲಿ ಗಜ್ಜೀವಂತವಾಗಿ ಬರ್ತದೆ ಗರ್ಭ ಮಗುವಾಗಿ ಬರ್ತದೆ ಪಂಚಪ್ರಾಣಗಳು ಯಾವುದೆಲ್ಲ ಪ್ರಾಣ ಅಪಾನವ ವ್ಯಾನ ಉದಾನ ಸಮಾನ ಅಂಥೇಳಿ ಹೀಗೆ ಪಂಚಪ್ರಾಣಗಳು ಬರ್ತದೆ ಆ ಪ್ರಾಣವೇ ಬ್ರಹ್ಮವೋ ಅಂತೇಳಿ ಕೇಳಿದರೆ ಇನ್ನೂ ತಪಸ್ಸು ಮಾಡು ಅಂತ ಹೇಳ್ತಾನೆ ಅವನಪ್ಪ ಯಾರೋ ವರುಣ ಆಗ ಪುನಃ ಮೃಗು ತಪಸ್ ಮಾಡ್ತಾನೆ ಹ್ಞೂ ಮಾಡಿ ಅವನಿಗೆ ಮನೋಮಯ ಬ್ರಹ್ಮನ ಪರಿಚಯ ಆಗ್ತದೆ ಮನಸ್ಸೇ ಬ್ರಹ್ಮ ಮನಸ್ಸಿಂದಲೇ ಜೀವಿಗಳು ಹುಟ್ಟುತ್ತವೆ ಮನಸ್ಸಿನಿಂದ ಬದುಕುತ್ತವೆ ಮನಸ್ಸಿನಿಂದಲೇ ಸಾಯ್ತವೆ ಮನಸ್ಸಿಲ್ಲದರೆ ಜೀವಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ತವೆ ಹ್ಞೂ ಅಥವಾ ಹುಟ್ಟಬೇಕಿದ್ದರೂ ಅಲ್ಲಿ ಮನಸ್ಸು ಬೇಕು ಮನಸ್ಸಿದ್ರೂ ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ ಹೀಗೆ ಮನೋಮಯ ಆಮೇಲೆ ವಿಜ್ಞಾನಮಯ ಆನಂದಮಯ ವಿಜ್ಞಾನವೇ ಬ್ರಹ್ಮ ಅಂತೇಳಿ ಆಮೇಲೆ ಗೊತ್ತಾಗ್ತದೆ ಅಂದರೆ ವಿಶೇಷವಾದ ಜ್ಞಾನ ಆ ವಿಜ್ಞಾನ ಅದು ಇದ್ದರೆ ಮಾತ್ರ ಸೃಷ್ಟಿಯಾಗ್ತದೆ ಸ್ಥಿತಿ ಇರ್ತದೆ ಲಯವಾಗ್ತದೆ ಅಂದರೆ ಕೊನೆಗೆ ವಿಜ್ಞಾನವನ್ನೇ ಸೇರ್ತದೆ ಎಲ್ಲ ಕೂಡ ಅಂಥೇಳಿ ಆಮೇಲೆ ಬ್ರಹ್ಮ ಏನು ಮತ್ತು ತಪಸ್ಸು ಮಾಡ್ತಾನೆ ಪುನಃ ತಪಸ್ಸು ಮಾಡುವಂಥೇಳಿ ಹೇಳ್ತಾನೆ ವರುಣ ಆಗ ಅವನಿಗೆ ಆನಂದವೇ ಬ್ರಹ್ಮ ಅಂತೇಳಿ ಗೊತ್ತಾಗ್ತದೆ ಹೀಗೆ ಪಂಚಕೋಶಗಳು ಅಂತ ಹೇಳ್ತಾರೆ ಇದಕ್ಕೆ ಆವರಣಗಳು ಬ್ರಹ್ಮನ ಸುತ್ತಲಿನ ಕವಚಗಳು ಆವರಣಗಳು ಈ ಆನಂದಮಯ ಒಳಗಿನದ್ದು ಹೊರಗಿನದ್ದು ಅನ್ನಮಯ ಕೋಶ ಆಮೇಲೆ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಆನಂದಮಯ ಕೋಶದಲ್ಲಿ ಇದು ಪಂಚಕೋಶವಿದ್ಯಾ ಅಂತೇಳಿ ಉಪನಿಷತ್ತಿನಲ್ಲಿ ಹೇಳುವಂಥದ್ದು ತೈತ್ತಿರಿಯ ಉಪನಿಷತ್ತಿನಲ್ಲಿ ಆನಂದಮಯ ಕೋಶದ ಒಳಗೆ ಅದನ್ನು ಈ ಐದು ಕೋಶಗಳನ್ನು ಮೀರಿ ಒಳಬಹುದಾಗ ಏನಾಗ್ತದೆ ಅದು ಬ್ರಹ್ಮ ಎನ್ನುತಕ್ಕಂಥದ್ದು ಪರಬ್ರಹ್ಮ ಹೀಗೆ ಪಂಚಬ್ರಹ್ಮ ಅಂಥೇಳಿ ಇಲ್ಲಿ ಕೂಡ ಅದನ್ನು ಹೇಳ್ತಾರೆ ಅನ್ನಬ್ರಹ್ಮ ಪ್ರಾಣಬ್ರಹ್ಮ ಮನೋಬ್ರಹ್ಮ ವಿಜ್ಞಾನ ಬ್ರಹ್ಮ ಆನಂದ ಬ್ರಹ್ಮ ಅಥವಾ ಬ್ರಹ್ಮನಂತೆ ಸೃಷ್ಟಿಯನ್ನು ಪ್ರವರ್ತಿಸುವ ಪಂಚಭೂತ ಸ್ವರೂಪನು ಅಂದರೆ ಸೃಷ್ಟಿಯನ್ನು ಪರ್ವತಿಸುವಂಥದ್ದು ನಡೆಸುವಂಥದ್ದು ಪಂಚಭೂತಗಳು ಬ್ರಹ್ಮನ ಹಾಗೆ ಆಕಾಶ ವಾಯು ಅಗ್ನಿ ನೀರು ಮತ್ತೆ ಭೂಮಿ ಇದು ಸೃಷ್ಟಿಯ ಐದು ಮಹಾಭೂತಗಳು ಪಂಚಮಹಾಭೂತಗಳು ಹಾಗೆ ಪಂಚಭೂತ ಪಂಚಭೂತ ಸ್ವರೂಪ ಪಂಚಬ್ರಹ್ಮರು ಅಂತೇಳಿ ಹಾಗೆ ಇನ್ನು ಸರ್ಗಸ್ಥಿತಿ ಸಂವಹಾರ ನಿಗ್ರಹ ಅನುಗ್ರಹ ಐದು ಕೃತ್ಯಗಳುಳ್ಳವ ಆದಂತಹ ಪರಮೇಶ್ವರ ಆತ್ಮಸ್ವರೂಪ ಹಾಗೆ ಬ್ರಹ್ಮನು ಕೂಡ ಅವನೇ ಜೀವಾತ್ಮನಿಗಿಂತ ಅಭಿನ್ನನಾದ ಬೇರೆ ಎಲ್ಲದಂತಹ ಬ್ರಹ್ಮ ಸ್ವರೂಪನೂ ಆದಂತಹ ಅನಂತವಾದ ಸತ್ಯಕಾಮತ್ವ ಸರ್ವಜ್ಞತ್ವ ಮೊದಲಾದ ಮಂಗಳಕರವಾದ ಗುಣಗಳುಳ್ಳ ಈಶ್ವರ ಸ್ವರೂಪನಾದ ನಿನಗೆ ನಮಸ್ಕಾರ ಅಂಥೇಳಿ ಇಲ್ಲಿ ಹೇಳಲಾಗ್ತದೆ ಅಂದರೆ ಅಭಿನ್ನ ಆತ್ಮನಿಗಿಂತ ಅಭಿನ್ನ ಪರಮಾತ್ಮ ಅಂತೇಳಿ ಹೇಳಿದರೆ ಏನು ಪರಮಾತ್ಮನೇ ಇರುವಂಥದ್ದು ಆತ್ಮ ಅಂತೇಳಿ ಬೇರಿಲ್ಲ ಆ ಪರಮಾತ್ಮನೇ ಆತ್ಮನಾಗಿ ಒಳಗಡೆ ಇದ್ದಾನೆ ಶರೀರದ ಜೀವಿಯೊಳಗೆ ಆತ್ಮನಾಗಿ ಅಂದರೆ ಪರಮಾತ್ಮನೇ ಇದ್ದಾನೆ ಎಲ್ಲರೊಳಗೆ ಅದನ್ನೇ ನಾವು ಶರೀರದೊಳಗಿರುವುದನ್ನು ಆತ್ಮ ಅಂತ ಹೇಳ್ತೇವೆ ಹೊರತು ಇರುವಂಥದ್ದು ಪರಮಾತ್ಮನೇ ಹಾಗಾಗಿ ಆತ್ಮಕ್ಕೂ ಪರಮಾತ್ಮಕ್ಕೂ ಭೇದ ಇಲ್ಲ ನಾನು ಅಂತೇಳಿ ಬೇರೆ ಏನಿಲ್ಲ ನಮ್ಮ ಶರೀರಕ್ಕೆ ನಾವು ನಾನು ಅಂತ ಹೇಳಬೇಕಷ್ಟೇ ಹೊರತು ಹ್ಞೂ ಶರೀರ ವ್ಯತ್ಯಾಸ ಆಗ್ತಾ ಹೋಗ್ತದೆ ಪುನರ್ಜನ್ಮ ಬಂದಾಗ ಇನ್ನೊಂದು ಶರೀರ ಆಗಿಬಿಡ್ತದೆ ಆಗ ಅದಕ್ಕೊಂದು ಹೆಸರು ಇಡ್ತೇವೆ ಶರೀರಕ್ಕೆ ಈಗಿರುವ ಶರೀರದ ಹೆಸರು ಬೇರೆ ಇನ್ನೊಂದು ಜನ್ಮದ ಶರೀರ ಹೆಸರು ಬದಲಾಗ್ತದೆ ಆ ಹೆಸರು ರೂಪ ಗುರುತು ಎಲ್ಲ ಇರುವಂಥ ಶರೀರಕ್ಕೆ ಅಲ್ಲಿ ಒಳಗಿರುವಂಥದ್ದು ಕೇವಲ ಆ ಪ್ರಚೋದಕ ಶಕ್ತಿ ದೇವನ ಪ್ರಚೋದಯಾತಿ ಅನ್ನತಕ್ಕಂತಹ ಆ ಪ್ರಚೋದಕ ಯಾವುದು ಇಂಧನ ಇದೆ ಚೈತನ್ಯ ಶಕ್ತಿ ಇದೆ ನಮ್ಮ ಶರೀರವನ್ನು ನಡೆಸುವಂಥದ್ದು ಅದು ಪರಮಾತ್ಮನೇ ಎಲ್ಲರೊಳಗಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಒಂದೇ ಅಂತ ಹೇಳುವಂಥದ್ದು ಹೊರಗಿಂದ ಮಾತ್ರ ವ್ಯತ್ಯಾಸ ಪಂಚಬ್ರಹ್ಮ ಸ್ವರೂಪವನ್ನು ಈ ರೀತಿಯಾಗಿ ನಾವು ಕಾಣುತ್ತೇವೆ ಉಪನಿಷತ್ತಿನ ಒಂದು ದೃಷ್ಟಿಯಲ್ಲಿ ಆಮೇಲೆ ಮುಂದೆ ಹೇಳ್ತಾನೆ ನಂದಿಕೇಶ್ವರ ಅಂದರೆ ಇವರು ಯಾವ ರೀತಿ ಸ್ತುತಿಸಿದ್ರು ಅಂತೇಳಿ ಬ್ರಹ್ಮ ವಿಷ್ಣುಗಳು ಗುರುವಾದಂತಹ ಪರಮ ಪರಮೇಶ್ವರನನ್ನು ಸಕಲಾಕಲ ರೂಪಾಯ ಶಂಭವೇ ಗುರವೇ ನಮಃ ಇತಿ ಸ್ತುತ್ವ ಗುರುಂ ಪದ್ಯ ಇರ್ಬ್ರಹ್ಮಿಷ್ಣುಶ್ಚನೇ ಮತು ಹೂ ಅಂದರೆ ನಮಸ್ಕರಿಸಿದರು ಅಂಥೇಳಿ ಬ್ರಹ್ಮ ವಿಷ್ಣುಗಳು ಈ ರೀತಿ ಶ್ಲೋಕ ಪದ್ಯ ಪಾದಬದ್ಧವಾದಂಥದ್ದು ಪದ್ಯ ನಾಲ್ಕು ಅಥವಾ ಎಷ್ಟೋ ಪಾದಗಳಿವೆ ಪಾದ ಅಂದರೆ ನಾಲ್ಕನೇ ಒಂದು ಭಾಗ ಪಾದ ಅಂದರೆ ಕಾಲು ಅಂತ ಹೇಳ್ತೇವೆ ನಾವು ನಾಲ್ಕನೇ ಒಂದು ಭಾಗ ಹೀಗೆ ಸಕಲ ಅಕಲ ರೂಪ ಸಾಕಾರ ನಿರಾಕಾರ ಎರಡು ಇರತಕ್ಕಂತಹ ಶಂಭುವಿಗೆ ಗುರುವಿಗೆ ನಮಸ್ಕಾರ ಯಥಿಸ್ತುತ್ವ ಗುರುಂ ಈ ರೀತಿಯಾಗಿ ಹ್ಞೂ ಅಂದರೆ ಶಂಭವ ಅಂದರೆ ಜಗತ್ತಿಗೆ ಸುಖವನ್ನು ಕೊಡ್ಬೋ ಶಂಭ್ ಅಂದರೆ ಸುಖ ಶಾಂತಿ ಶುಭ ಎನ್ನತಕ್ಕಂಥ ಅರ್ಥ ಅದನ್ನು ಕೊಡತಕ್ಕಂಥವನು ಅವನಿಗೆ ನಮಸ್ಕಾರ ಆ ರೀತಿ ನಮಸ್ಕರಿಸಿ ಆಮೇಲೆ ಆ ರೀತಿ ಸ್ತುತಿ ಮಾಡಿ ನಮಸ್ಕರಿಸ್ತಾರೆ ಈಶ್ವರ ಉಚ ವತ್ಸಕೌ ಸರ್ವತತ್ವಂಚ ಕಥಿತ ದರ್ಶಿತಂಚವಾಂ ಜಪತಂ ಪ್ರಣವಂ ಮಂತ್ರಂ ದೇವೀದಿಷ್ಟಂ ಮದಾತ್ಮಕ ವತ್ಸಕೌ ಎಲೈ ಮಕ್ಕಳೇ ಸರ್ವತತ್ವಂಚ ಕಥಿತು ದರ್ಶಿತಂಚವಾಂ ನಿಮಗೆ ಸರ್ವತತ್ವವನ್ನು ಸರ್ವತತ್ವದ ಸಾರವನ್ನು ಹೇಳಲ್ಪಟ್ಟಿತು ನನ್ನಿಂದ ನಿಮಗೆ ದರ್ಶಿತ ತೋರಿಸಲ್ಪಟ್ಟಿತು ಜಪತ ಪ್ರಣವಂ ಮಂತ್ರಂ ನೀವು ಜಪಿಸಿರಿ ಯಾವುದನ್ನು ಓಂಕಾರ ಮಂತ್ರವನ್ನು ಪ್ರಣವ ಮಂತ್ರವನ್ನು ಪ್ರ ನವ ಅಂದರೆ ಪ್ರಕೃಷ್ಟವು ನವವು ಹೊಸತ್ವವಾಗಿರ್ತಕ್ಕಂಥ ನವವೋ ನವ ಅದು ಎಂದಿಗೂ ಅಳತಾಗಲಿಕ್ಕೆ ಅಂತ ಇಲ್ಲ ಹ್ಞೂ ಪುರಾತನವಾದರೂ ನವೀನವಾದ್ದೇ ಪುರಾಣ ಹಾಗೆ ಇಲ್ಲಿ ಪ್ರಣವ ಅಂತೇಳಿ ಹೇಳಿದರೆ ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರ ನವ ಅಂದರೆ ಹೊಸತ್ವ ನವ ಅಂದರೆ ಒಂಬತ್ತು ಅಂತಲೂ ಅರ್ಥ ಇದೆ ನವರಾತ್ರಿ ಅಂತೇಳಿದರೆ ಹೊಸ ರಾತ್ರಿ ಅಂದರೆ ಅದು ಪ್ರತಿವರ್ಷ ಹೊಸತು ವಸ್ತು ಬರ್ತದೆ ಹಾಗೆ ನವ ಅಂದರೆ ಒಂಬತ್ತು ದಿನಗಳದ್ದು ಆ ರೀತಿ ಕೂಡ ಬರ್ತದೆ ಹಾಗೆ ಪ್ರ ಅಂತ ಹೇಳಿದರೆ ಹಾಗೆ ಪ್ರಣವ ಅಲ್ಲಿ ರಕಾರ ರೇಫ ಬಂದ ಕಾರಣ ನ ಆಯ್ತದೆ ನವ ಎನ್ನತಕ್ಕಂಥದ್ದು ನವ ಅಂತ ಹೇಳಿದ್ರೆ ಪ್ರಣವಂ ಮಂತ್ರಂ ದೇವೀದಿಷ್ಟಂ ಮದಾತ್ಮಕಂ ಅಂದರೆ ದೇವಿಯಾದಂಥ ಪಾರ್ವತಿ ಶಕ್ತಿ ಅವಳು ಅನುಗ್ರಹಿಸಿದ ಉಪದೇಶಿಸಿದ ನನ್ನ ಸ್ವರೂಪವಾದಂತಹ ಓಂಕಾರವನ್ನು ದೇವೀದಿಷ್ಟಂ ದೇವಿಯುಪದಿಷ್ಟಂ ಮದಾತ್ಮಕಂ ನನ್ನ ಸ್ವರೂಪ ಓಂಕಾರ ಹಾಗೂ ಪಂಚಾಕ್ಷರಿ ಮಂತ್ರ ಇದನ್ನ ನೀವು ಜಪಿಸಿರಿ ಅಂಥೇಳಿ ಇಲ್ಲಿ ಪರಮೇಶ್ವರನೇ ಉಪದೇಶ ಮಾಡಿದರೂ ಕೂಡ ಈ ಮಂತ್ರಗಳನ್ನು ಆ ಉಪದೇಶದಲ್ಲಿ ದೇವಿಯೂ ಕೂಡ ಸಹಾಯವಾಗಿದ್ದಳು ಎಂಬುದನ್ನು ತೋರಿಸಲಿಕ್ಕಾಗಿ ಬ್ರಹ್ಮ ವಿಷ್ಣುಗಳಿಗೆ ದೇವಿಯಲ್ಲಿ ಕೂಡ ಭಕ್ತಿಯನ್ನು ಉಂಟು ಮಾಡೋದಕ್ಕಾಗಿ ದೇವಿಯೂ ಅನುಗ್ರಹಿಸಿದ ಅಂಥೇಳಿ ಇಲ್ಲಿ ಹೇಳ್ತಾನೆ ಶಿವ ಜ್ಞಾನಂಚ ಸುಸ್ಥಿರಂ ಭಾಗ್ಯಂ ಸರ್ವಂಭವತಿ ಶಾಶ್ವತ ಆರ್ದ್ರಾಂಚುರ್ದಶ್ಯಾಂ ತಜ್ಜಾಪ್ಯಂ ತ್ವಕ್ಷಯಂ ಭವೇದ ಹಾಗೆ ಜಪಿಸಿದರೆ ಸ್ಥಿರವಾದ ಜ್ಞಾನ ಜ್ಞಾನಂಚ ಸುಸ್ಥಿರಂ ಭಾಗ್ಯ ಸ್ಥಿರವಾದಂತಹದ್ದು ಸರ್ವತಿ ಶಾಶ್ವತ ಮೆಲ್ಲವೂ ಸ್ಥಿರವಾಗಿ ಶಾಶ್ವತವಾಗಿ ಲಭಿಸ್ತದೆ ಚತುರ್ದಶ್ಯಾಂ ಆರ್ದ್ರಾಯಾಮ್ ಚತುರ್ದಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಚತುರ್ದಶಿ ದಿವಸ ಆರ್ದ್ರ ನಕ್ಷತ್ರವು ಇದ್ದರೆ ಆ ದಿವಸ ಇದನ್ನು ಚತುರ್ದಶಿ ತಿಥಿಯ ದಿವಸ ಆರ್ದ್ರ ನಕ್ಷತ್ರದಲ್ಲಿ ಜಪಿಸಿದರೆ ತಜ್ಜಾಪ್ಯ ತತ್ವ ಅಕ್ಷಯ ಭವೇ ಅದರ ಫಲ ಅಕ್ಷಯವಾದ ಎಂದಿಯೂ ನಾಶವಾದ ಆಗದ ಕ್ಷಯಿಸದಂತಹ ಫಲ ಸಿಗ್ತದೆ ಹಾಗೆ ಮುಕ್ತಿಯು ಕೂಡ ಸಿಗ್ತದೆ ಅಂತ ಹೇಳಿ ನಂದಿಕೇಶ್ವರ ಹೇಳ್ತಾನೆ ಸೂರ್ಯಗತ್ಯ ಮಹಾರದ್ರಾಯೇಕೋಟಿಗುಣಂ ಭವೇತ್ ಮೃಗ ಶೀರ್ಷಾಂತಿಮೋ ಭಾಗ ಪುನರ್ವಸ್ವಾಮಸ್ತೋ ಸೂರ್ಯನ ಆರ್ದ್ರ ನಕ್ಷತ್ರದಲ್ಲಿರುವಾಗ ಸೂರ್ಯಗತ್ಯ ಮಹಾರದ್ರಾಯ್ ಏಕಂ ಕೋಟಿಗುಣಂ ಭವೇತು ಈ ಮಂತ್ರಗಳನ್ನು ಜಪಿಸಿದರೆ ಸೂರ್ಯನ ಆರ್ದ್ರ ನಕ್ಷತ್ರದಲ್ಲಿರುವಾಗ ಒಂದು ಜಪವು ಕೋಟಿ ಫಲವನ್ನು ಕೊಡ್ತದೆ ಕೋಟಿ ಸಲ ಹೇಳಿದಷ್ಟು ಒಂದು ಜಪ ಅಷ್ಟು ಫಲ ಕೊಡ್ತದೆ ಸೂರ್ಯನು ಆರದ್ರೆಯಲ್ಲಿರುವಾಗ ಮೃಗಶೀರ್ಷಾಂತಿಮೋ ಭಾಗ ಪುನರ್ವಸ್ ಆದಿಮಸ್ತಥ ಮೃಗಶೀರ್ಷ ನಕ್ಷತ್ರದ ಕೊನೆಯ ಭಾಗ ಹಾಗೆಯೇ ಪುನರ್ವಸುವಿನ ಆದಿ ಭಾಗ ಕೂಡ ಈ ಆರಿದ್ರ ನಕ್ಷತ್ರದಂತೆ ಶಿವನ ಯಾವುದು ಆರ್ದ್ರಾಸಮಂ ಸದಾ ಪೂಜಾ ಹೋಮಾದ ತರ್ಪಣೆ ದರ್ಶನ ತು ಪ್ರಭಾತೆ ಪ್ರಾತಃ ಸಂಗವಕಾಲ ಪ್ರಾತಃ ಸಂಗಮ ಕಾಲಯೋ ಅಂದರೆ ಸಂಗಮ ಕಾಲ ಅಂತ ಹೇಳಿದರೆ ಸಂಧ್ಯಾಕಾಲ ಪ್ರಾತಃ ಕಾಲಕ್ಕೂ ಮಧ್ಯಾಹ್ನ ಕಾಲಕ್ಕೂ ಮಧ್ಯ ಇರತಕ್ಕಂಥ ಐದು ಗಳಿಗೆಗಳು ಇಲ್ಲಿಗೆ ಸಂಗಮ ಕಾಲ ಅಂತ ಹೇಳಿದ್ದಾರೆ ಪ್ರಾತಃ ಕಾಲ ಮತ್ತು ಮಧ್ಯಾಹ್ನದ ಒಳಗಿನ ಕಾಲ ಈ ಒಂದು ಭಾಗದಲ್ಲಿ ಅಂದರೆ ಬೆಳಗಿನ ಹೊತ್ತು ನಾವು ಹೇಳ್ತೇವೆ ಸೂರ್ಯೋದಯದಿಂದ ನಡು ಮಧ್ಯಾಹ್ನದವರೆಗೆ ಸೂರ್ಯನಿತ್ತಿಗೆ ಬರುವವರೆಗಿನ ಕಾಲದಲ್ಲಿ ಈ ನನ್ನ ಶಿವಲಿಂಗ ಮತ್ತು ವಿಗ್ರಹಗಳು ದರ್ಶನವನ್ನು ಮಾಡಬೇಕು ಆ ದ್ರ ಈ ಪುನರ್ವಸುವಿನ ಆದಿ ಭಾಗ ಮೃಗಶೀರ್ಷ ನಕ್ಷತ್ರ ಕೊನೆಯ ಭಾಗ ಕೂಡ ಅದೇ ಫಲವನ್ನು ಕೊಡುತ್ತದೆ ಯೋಗ್ಯವಾದದ್ದು ಶಿವನ ಪೂಜಾ ಹೋಮ ತರ್ಪಣ ಮುಂತಾದವುಗಳಿಗೆ ಅರ್ಧರಾತ್ರಿಯವರೆಗೆ ವ್ಯಾಪಿಸಿರ್ತಕ್ಕಂಥ ಚತುರ್ದಶಿ ತಿಥಿಯು ನನ್ನ ಪೂಜೆಗೆ ಉತ್ತಮವಾದದ್ದು ಅಂತೇಳಿ ಹೇಳ್ತಾನೆ ಚತುರ್ದಶಿ ತಥಾ ಗ್ರಾಹ್ಯ ನಿಷೀಧವ್ಯಾಪಿನಿ ಭವೇತ್ ಅರ್ಧರಾತ್ರಿವರೆಗೆ ವ್ಯಾಪಿಸಿರ್ತಕ್ಕಂಥ ಚತುರ್ದಶಿ ತಿಥಿ ಇದ್ದರೆ ಅದು ನನ್ನ ಪೂಜೆಗೆ ಉತ್ತಮವಾದದ್ದು ಪ್ರದೋಷವ್ಯಾಪಿನಿ ಜೈವರಯುಕ್ತ ಪ್ರಶಸ್ತಿ ಪ್ರದೋಷಕಾಲವನ್ನು ವ್ಯಾಪಿಸಿದ್ದು ಮುಂದಿನ ತಿಥಿ ಸಂಪರ್ಕವುಳ್ಳಂಥ ಚತುರ್ದಶಿ ಅತ್ಯುತ್ತಮವಾದ ಯಾವ ಚತುರ್ದಶಿ ಪ್ರದೋಷಕಾಲ ತ್ರಯೋದಶಿ ದಿವಸ ತ್ರಯೋದಶಿಯ ಕಾಲ ವ್ಯಾಪಿಸಿ ಮುಂದಿನ ತಿಥಿ ಸಂಪರ್ಕ ಚತುರ್ದಶಿ ಹ್ಞೂ ಅದರಡು ಸಂಧ್ಯಾ ಆ ಒಂದು ಅವಧಿ ತ್ರಯೋದಶಿ ಚತುರ್ದಶಿಗಳ ಸಂಧ್ಯಾಕಾಲ ಇದು ಅತ್ಯಂತ ಪ್ರಶ್ ಪ್ರಶಸ್ತವಾದದ್ದು ಅಂಥೇಳಿ ಶಿವನಾರಾಧನೆಗೆ ಪ್ರದೋಷಕಾಲ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ದಿವಸ ಬರ್ತದೆ ಪ್ರದೋಷಕಾಲ ತ್ರಯೋದಶಿಯ ಸಂಧ್ಯಾಕಾಲ ಲಿಂಗಂ ಬೇರ್ ಸಾಂ ಸಂಧ್ಯಾ ತ್ರಯೋದಶಿ ದಿವಸ ಕೃಷ್ಣ ಪಕ್ಷ ಕೃಷ್ಣಪಕ್ಷದಲ್ಲಿ ಲಿಂಗಂ ಬೇರಂಚ ಮೇ ತುಲ್ಯ್ಯಂ ಯಜತ ಲಿಂಗಮುತ್ತಮಂ ತಸ್ಮಲ್ಲಿ ಲಿಂಗಂಚ ಪು ತಸ್ಮಲ್ಲಿ ಲಿಂಗಂ ಪರಂ ಪೂಜ್ಯಂ ಬೇರದಿ ಮುಕ್ಷುಭಿಹಿ ಅಂದರೆ ಲಿಂಗ ಮೂರ್ತಿ ಇದೆರಡೂ ಕೂಡ ಸಮಾನವೇ ಆದರೂ ಕೂಡ ಪೂಜಿಸುವವರಿಗೆ ಲಿಂಗವೇ ಶ್ರೇಷ್ಠವಾದ್ದು ಹಾಗಾಗಿ ಲಿಂಗವೇ ಪರಮ ಶ್ರೇಷ್ಠ ಪರಮ ಪೂಜ್ಯವಾದದ್ದು ಮು ಮೂರ್ತಿ ಪೂಜೆಗಿಂತಲೂ ಶಿವನ ಜ್ಞಾನಿಗಳಿಗೆ ಅದು ಮುಕ್ತಿಯನ್ನು ಅಪೇಕ್ಷಿಸತಕ್ಕಂಥವರಿಗೆ ಶ್ರೇಷ್ಠವಾದ್ದು ಮುಮುಕ್ಷುಗಳಿಗೆ ಮೋಕ್ತುಂ ಇಚ್ಛಾ ಮುಮುಕ್ಷಾ ಅಂತೇಳಿ ಜ್ಞಾತು ಇಚ್ಛಾ ಜಿಜ್ಞಾಸಾ ಗಂತುಂ ಇಚ್ಛಾ ಜಿಗಮಿಷಾ ಅಂಥೇಳಿ ಪಿಪಾಸ ಅಂದರೆ ಪಾತುಮ್ ಇಚ್ಛಾ ಕುಡಿಲಿಕ್ಕೆ ಇಷ್ಟ ಇದ್ದರೆ ಹಾಗೆ ಜಿಜ್ಞಾಸೆ ಹಾಗೆ ಇಲ್ಲಿ ಮುಮುಕ್ಷು ಅಂದರೆ ಮುಮುಕ್ಷಾ ಅಂತೇಳಿದರೆ ಹಾಗೆ ಮುಕ್ತಿಯ ಇಚ್ಛೆ ಹೀಗೆ ಅವರಿಗೆ ಲಿಂಗ ಲಿಂಗಪೂಜೆ ಶ್ರೇಷ್ಠ ಮೂರ್ತಿಗಿಂತ ಮೂರ್ತಿಪೂಜೆಗಿಂತ ಶಿವನಂತ ಮೋಕ್ಷಕಾಂಕ್ಷಿಗಳಿಗೇ ಲಿಂಗ ಮೋಂಕಾರ ಮಂತ್ರೇ ಬೇರಂ ಪಂಚಾಕ್ಷೇಣ ಸ್ವಯಮೇ ವಹಿ ಸದ್ರವ್ಯೈ ಪ್ರತಿಷ್ಠಾಪ್ಯ ಪರೈರೀ ಪೂಜೆದುಪಚಾರೈ್ ಮತ್ಪದ ಸುಲಭಂ ಭದ್ರತಾ ಶಿಷ್ಯ ತತ್ರರ್ಹಿತ ಶಿವಶಿವಮಹುರ ವಿಧ್ಯೇಶ್ವರ ಸಂಹಿತಾಂ ದಶಮೋಧ್ಯಾ ಅಂದರೆ ಲಿಂಗಂ ಓಂಕಾರ ಮಾತ್ರೇಣ ಲಿಂಗವನ್ನು ಓಂಕಾರದ ಒಂದು ಒಂದರಿಂದಲೇ ವಿಗ್ರಹವನ್ನು ಬೇರಂ ಪಂಚಾಕ್ಷರಿಣ ಪಂಚಾಕ್ಷರಿ ಮಂತ್ರದಿಂದ ಸ್ವಯಮೇವ ತಾನೇ ಯಾರು ಬೇರೆಯವ್ರನ್ನ ಮಾಡಿಸೋದಲ್ಲ ಸದ್ದ್ರವ್ಯೈಹ ಪ್ರತಿಷ್ಠಾಪ್ಯಂ ಪರೈರಪ್ಯ ಅಥವಾ ಬೇರೆಯವರಿಂದರು ಅಥವಾ ತಾನೇ ಆದ್ಯಾದರೆ ಯೋಗ್ಯತೆ ಇದ್ದರೆ ತಾನೇ ಅಥವಾ ಪುರೋಹಿತರೇ ಮೊದಲ ಅಂತ ಓಡಿದವರ ಮೂಲಕವಾಗಿ ಪ್ರತಿಷ್ಠೆ ಮಾಡಬಹುದು ಉತ್ತಮ ದ್ರವ್ಯಗಳನ್ನು ಸೇರಿಸಿಕೊಂಡು ಪ್ರತಿಷ್ಠೆ ಮಾಡಬೇಕು ಸದ್ ಪ್ರತಿಷ್ಠಾಪ್ಯಂ ಪೂಜೆಯೇತ್ ಉಪಚಾರ ಇಷ್ಟ ಬೇರೆಯವರ ಮೂಲಕ ಪ್ರತಿಷ್ಠೆ ಮಾಡಿಸ್ಬೋದು ತಾನು ಮಾಡ್ಬೋದು ಬಳಿಕ ಸಕಲ ಉಪಚಾರಗಳಿಂದ ಷೋಡಶ ಉಪಚಾರ ಇರ್ಬೋದು ಉಪಚಾರಗಳಿಂದ ಪೂಜಿಸಬೇಕು ಉಪಚಾರ ಭಗವಂತನಿಗೆ ಮತ್ತು ಪದಂ ಸುಲಭಂ ಭವೇದ ಮಾಡಿದರೆ ನನ್ನ ಸ್ಥಾನವು ಸುಲಭವಾಗಿ ಲಭಿಸ್ತದೆ ಇತಿ ಶಾಸ್ಯ ಈ ರೀತಿ ಶಾಸನವನ್ನು ಮಾಡಿ ಈ ರೀತಿ ಉಪದೇಶವನ್ನು ಮಾಡಿ ತಥಾ ಶಿಷ್ಯವು ತತ್ರೈವ ಅಂತರ್ಹಿತ ಶಿವ ಶಿಷ್ಯರಿಗೆ ಬ್ರಹ್ಮ ವಿಷ್ಣುಗಳಿಗೆ ಶಿಷ್ಯರ ಅಂತ ಬ್ರಹ್ಮ ವಿಷ್ಣುವಿಗೆ ಈ ರೀತಿ ಉಪದೇಶ ಮಾಡಿ ಶಿವನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದುತ್ತಾನೆ ಅಂತರ್ಹಿತ ಶಿವ ತತ್ರಯವ ಅಲ್ಲೇ ಮಾಯವಾಗ್ತಾನೆ ಅಂತೇಳಿ ಹೇಳಿ ನಂದಿಕೇಶ್ವರ ಈ ಒಂದು ಅಧ್ಯಾಯವನ್ನು ಇಲ್ಲಿ ಮುಗಿಸ್ತಾನೆ ವೇದವ್ಯಾಸರು ಇಲ್ಲಿಗೆ ಅದನ್ನು ನಿಲ್ಲಿಸ್ತಾರೆ ಇಲ್ಲಿಗೆ ಶ್ರೀ ಶಿವಪುರಾಣದ ಮೊದಲನೇ ವಿದ್ಯೇಶ ಸಂಹಿತೆಯಲ್ಲಿ ಹತ್ತನೇ ಅಧ್ಯಾಯವು ಮುಗಿಯಿತು ಅಂತೇಳಿ ಇನ್ನು ಮುಂದೆ ನಾವು ಹನ್ನೊಂದನೆಯ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ ಅಂದರೆ ಈ ಹನ್ನೊಂದನೆಯ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಶಿವಲಿಂಗವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಪೂಜೆ ಮಾಡುವಂಥ ವಿಧಾನ ದಾನ ಯಾವ ರೀತಿ ಮಾಡುವಂಥದ್ದು ಪ್ರಣವಜಪದ ವಿಧಾನ ಇವುಗಳ ಬಗ್ಗೆ ವಿವರಣೆ ನಾವು ಕಾಣ್ತೇವೆ ಹನ್ನೊಂದನೇ ಅಧ್ಯಾಯದಲ್ಲಿ ಮುಂದೆ ಮುಂದಿನ ದಿವಸ ಅದನ್ನು ನಾವು ನೋಡುವ ಇಲ್ಲಿಗೆ ಇದನ್ನು ಅವ್ಯಕ್ತಿಗೆ ಮುಕ್ತಾಯಗೊಳಿಸೋಣ ಮಂಗಲಗೊಳಿಸೋಣ ಹರಿ ಓಂ ತತ್ ಸದ್ ಶಿವಾರ್ಪಣ